ಡರ್ ಕೃಷ್ಣಮೂರ್ತಿಸ್ತ್ರೀದ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣ ಸೂತ್ರ ವಂದೇ ಭಗವಂತೌ ಪುನಃಪುನಃ ಶ್ರುತಿ ಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಆದಿಶಂಕರ ಪೂಜ್ಯ ಪಾದರ ಚರಣಗಳಲ್ಲಿ ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪದತರಗಳಲ್ಲಿ ಸಾಷ್ಟಾಂಗ ಬಂಧಿಸುತ್ತಾ ಸದ್ಗುರುಗಳು ಮಹಾಮಹೋಪಾಧ್ಯಾಯರು ವೇದಾಂತ ವಾರಿಧಿಗಳು ವಜ್ರವೇದಾಂತಗಳು ಬಂಧಿಸಿದಂತಹ ಮೇದಬ್ರಹ್ಮ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಾಶರ್ಮರ ಪದತರಗಳಲ್ಲಿ ಶರಣಾಗುತ್ತ ಶಂಕರಾಚಾರ್ಯರ ಆತ್ಮಬೋಧ ಎನ್ನತಕ್ಕಂಥ ಕೃತಿಯ ಇಪ್ಪತ್ತ ನಾಲ್ಕನೇ ಶ್ಲೋಕವನ್ನು ಇವತ್ತು ನೋಡೋಣ ಇದರಲ್ಲಿ ಈಗ ಆತ್ಮನ ನಿಜವಾದ ಸ್ವರೂಪದ ಬಗ್ಗೆ ಇನ್ನು ಮುಂದೆ ಹೇಳಲಿಕ್ಕಿದ್ದಾರೆ ಇಪ್ಪತ್ತನಾಲ್ಕನೇ ಶ್ಲೋಕದಿಂದ ತೊಡಗಿ ಇಪ್ಪತ್ತೊಂಬತ್ತನೇ ಶ್ಲೋಕದವರೆಗೆ ಆತ್ಮದ ನಿಜವಾದ ಸ್ವರೂಪ ಪ್ರಕಾಶ ಪ್ರಕಾಶೋರ್ಕಸ್ ತೋಯಸ್ಯ ಶೈತ್ಯಮಗ್ಥೋಷ್ಣತ ಸ್ವಭಾವ ಸಚಿದಾನಂದ ನಿತ್ಯ ನಿರ್ಮಲತಾತ್ಮನಃ ಹೇಗೆ ಸೂರ್ಯನಿಗೆ ಬೆಳಕು ಪ್ರಕಾಶ ಅರ್ಕಸ್ಯ ಅರ್ಕನಿಗೆ ಸೂರ್ಯನಿಗೆ ಪ್ರಕಾಶವು ಹೇಗೆಯೋ ತೋಯಸೈತ್ಯರಿಗೆ ತಂಪು ಅಗ್ನೇರ್ಯಥ ಉಷ್ಣತ ಬೆಂಕಿಗೆ ಹೇಗೆ ಬಿಸಿ ಸ್ವಭಾವ ಇವುಗಳೆಲ್ಲವೂ ಅವುಗಳ ಸ್ವಭಾವವೋ ಹೇಗೆಯೋ ಹಾಗೆಯೇ ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಆತ್ಮನಃ ಆತ್ಮನಿಗೆ ಯಾವುದು ಸ್ವಭಾವ ಸಹಜವಾದದ್ದು ಸಚ್ಚಿದ ಸಚ್ ಸತ್ತು ಚಿತ್ ಆನಂದ ನಿತ್ಯ ನಿರ್ಮಲವಾಗಿರುವಂಥದ್ದೇ ಆತ್ಮದ ಸ್ವಭಾವ ಸತ್ ಅಂದರೆ ಇರುವಿಕೆ ಅಸ್ತಿತ್ವ ಯಾವಾಗಲೂ ಇರೋಂಥದ್ದು ಇರುವಿಕೆ ಚಿತ್ ಅಂದರೆ ಜ್ಞಾನ ಸ್ವರೂಪ ಆನಂದ ಅಂತೇಳಿ ಆನಂದ ಹೀಗೆ ಸತು ಚಿತ್ ಆನಂದ ಸ್ವರೂಪ ಸಂತೋಷ ಇದು ಮೂರು ಮತ್ತು ನಿತ್ಯ ನಿರ್ಮಲತ್ವ ನಿತ್ಯ ನಿರ್ಮಲತಾ ಯಾವಾಗಲೂ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದು ನಿರಂಜನ ಸನಾತ ಇದು ಆತ್ಮ ಸ್ವಭಾವ ಅಂಥೇಳಿ ಹೇಳ್ತಾಯಿದ್ದಾರೆ ಪ್ರಕಾಶೋರ್ಕಸ್ಯ ತೋಯಸ್ಯ ಶೈತ್ಯಮಗ್ನೇರ್ ಯಥೋಷ್ಣತಾ ಸ್ವಭಾವ ಸಚ್ಚಿದಾನಂದ ನಿತ್ಯ ನಿರ್ಮಲತಾ ಆತ್ಮನಃ ಹೇಗೆ ಬೆಳಕು ಸೂರ್ಯನ ಶೈತ್ಯವೂ ನೀರಿನ ಉಷ್ಣವು ಅಗ್ನಿಯ ಸ್ವಭಾವಗಳು ಅಂತೆ ಸತ್ ಚಿತ್ ಆನಂದ ನಿತ್ಯತ್ವ ಮತ್ತು ನಿರ್ಮಲತ್ವಗಳು ಆತ್ಮನ ಸ್ವಭಾವಗಳು ಸತ್ವ ಎಲ್ಲಾ ಎಲ್ಲ ಕಾಲದಲ್ಲೂ ಒಂದೇ ಆಗಿರುವಂಥದ್ದು ಚಿತು ಅಂತೇಳಿದರೆ ಎಲ್ಲ ಅವಸ್ಥೆಗಳಲ್ಲಿ ಬೇರೆ ವಸ್ತು ಅಪೇಕ್ಷೆ ಇಲ್ಲದೆ ಇತರ ವಿಷಯಗಳನ್ನು ಬೆಳಗುವಂತಹ ಜ್ಞಾನ ಎಲ್ಲ ಅವಸ್ಥೆ ಜಾಗೃತ ಸ್ವಪ್ನ ಸುಶುಪ್ತಿ ತುರ್ಯ ಎಲ್ಲ ವಸ್ತುಗಳಲ್ಲಿಯೂ ಬೇರೆ ವಸ್ತು ಅಪೇಕ್ಷೆ ಇಲ್ಲದೆ ಇತರ ವಸ್ತುಗಳನ್ನು ವಿಷಯಗಳನ್ನು ಬೆಳಗುವಂತಹ ಜ್ಞಾನ ಅದು ನಿತ್ಯತ್ವ ಅಂತ ಹೇಳಿದ್ರೆ ವಿಕಾರಶೂನ್ಯವಾದದ್ದು ಯಾವಾಗಲೂ ಇರತಕ್ಕಂಥದ್ದು ಆನಂದ ಅಂದರೆ ಸರ್ವದುಃಖ ನಿವೃತ್ತಿಪೂರ್ವಕ ಅನುಭವ ಸುಖ ಸರ್ವ ದುಃಖ ನಿವೃತ್ತಿಪೂರ್ವಕ ಅಂತ ಸುಖ ಅನುಭವ ಸುಖ ಅನುಭವ ನಿರ್ಮಲತ್ವ ಅಂದರೆ ಪರಿಶುದ್ಧವಾಗಿರ್ತಕ್ಕಂಥದ್ದು ಹೀಗೆ ಇಲ್ಲಿ ಆತ್ಮನ ಯಥಾರ್ಥ ಅಂತ ಸ್ವಭಾವ ಏನು ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಪ್ರಕಶೋರ್ಕೋಸ ಶೈತ್ಯಮಗ್ಥೋಷ್ಣತ ಪ್ರಕಾಶ ಅರ್ಕಸ್ ತೋಯಸೈತ್ಯ ಅಗ್ನೆ ಯಥ ಉಷ್ಣತ ಸ್ವಭಾವ ಸಚಿತ್ ಆನಂದ ನಿತ್ಯ ನಿರ್ಮಲತ ಆತ್ಮನಃ ಸೂರ್ಯನ ಸ್ವಭಾವ ಪ್ರಕಾಶಮಯವಾದ್ದು ಸಹಜ ಸ್ವಭಾವ ನೀರಿನ ಗುಣ ಶೀತವಾಗಿ ಶೀತಲವಾಗಿರ್ತಕ್ಕಂಥದ್ದು ಶಾಖ ಬೆಂಕಿಯ ಸ್ವಭಾವ ಹಾಗೆಯೇ ಆತ್ಮನ ಸ್ವಭಾವ ಸಹ ಶುದ್ಧ ನಿತ್ಯ ಸಚಿದನಂದಸ್ವ ಅಂದರೆ ಮನುಷ್ಯನಾಗ್ಲಿ ಮೃಗವಾಗಲಿ ಅಥವಾ ಗಿಡವಾಗಲಿ ಯಾರು ಕೂಡ ದುಃಖ ಪಡಲು ಸಾಯಲು ಇಚ್ಛಿಸುವುದಿಲ್ಲ ಬರಲು ಸದಾ ಸುಖ ಹೆಚ್ಚು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡ್ತಾಯಿರ್ತಾರೆ ದುಃಖ ನಿವೃತ್ತೇ ಸುಖಪ್ರಾಪ್ತೇ ಅಲೌಕಿಕೋ ಉಪಾಯ ವೇದ ಅಂತೇಳಿ ಹೇಳ್ತಾರೆ ಸಾಯಣರು ತಮ್ಮ ಭಾಷೆಯಲ್ಲಿ ವೇದ ವೇದ ವೇದಾಂತಾದಿಗಳು ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿಗೆ ಇರ್ತಕ್ಕಂಥ ಅಲೌಕಿಕವಾದ ಉಪಾಯ ಅಂತೇಳಿ ಲೌಕಿಕವಾದ ಉಪಾಯಗಳು ಬೇರೆ ಬೇರೆ ಇದೆ ಈಗ ರೋಗ ಬಂದರೆ ಔಷಧಿ ಮಾಡುವಂಥದ್ದು ಹೀಗೆ ಅಥವಾ ಬೇರೆ ಕಷ್ಟಗಳ ಪರಿಹಾರಕ್ಕೆ ಬೇರೆ ಬೇರೆ ವಿಧಾನಗಳು ಲೌಕಿಕವಾದ ಆದರೆ ಅಲೌಕಿಕ ಉಪಾಯ ಯಾವುದು ವೇದ ವೇದ ಜ್ಞಾನ ಜ್ಞಾನ ಯಾವುದು ಆತ್ಮಜ್ಞಾನ ಅದೇ ಆತ್ಯಂತಿಕವಾದಂಥ ಉಪಾಯ ಅಲೌಕಿಕವಾದಂಥ ಉಪಾಯ ದುಃಖ ನಿವೃತ್ತಿ ಸುಖ ಪ್ರಾಪ್ತಿಗೆ ಅದರ ಒಂದು ಪ್ರತಿಯೊಬ್ಬ ಮನುಷ್ಯ ಅಥವಾ ಒಂದು ಜೀವಿ ಕೂಡ ಆನಂದವನ್ನು ಹುಡುಕ್ತಾ ಇರ್ತದೆ ಯಾವುದರಲ್ಲಿ ಸುಖ ಸಿಗ್ತದೆ ಆನಂದ ಸಿಗ್ತದೆ ಅಂಥೇಳಿ ಆದರೆ ಅದು ಪ್ರಯತ್ನಿಸ್ತಕ್ಕಂಥ ಎಲ್ಲ ದಾರಿಗಳು ಈಗ ಹಣದಲ್ಲಿ ಆನಂದ ಸಿಕ್ತವೆ ಅಂದರೆ ಪ್ರಯತ್ನಿಸಿ ಅಲ್ಲಿ ಕೊನೆಗೆ ಅದರಲ್ಲಿ ಪುನಃ ದುಃಖ ಸಿಗ್ತದೆ ಯಾವುದೇ ದಾರಿಯಲ್ಲಿ ಒಮ್ಮೆ ಸುಖ ಮೊದಲಿಗೆ ಕಂಡು ಪರಿಣಾಮಿ ಎತ್ತದ ಅಗ್ರೇ ವಿಷಮಿವ ಪರಿಣಾಮಿ ಅಮೃತೋಪಮ ಮೊದಲು ಕಷ್ಟ ಆಮೇಲೆ ಅಮೃತೋಪಮ ಆಗೋದು ಯಾವುದು ಅದು ನಿಜವಾದ ಆನಂದ ಅದನ್ನು ಸಾತ್ವಿಕ ಅಂತೇಳಿ ಹೇಳ್ತಾರೆ ಯಾವುದು ಮೊದಲು ಅಮೃತದಂತಿದೆ ಆಮೇಲೆ ವಿಷಮಯವಾಗ್ತದೋ ಅದು ಸಾತ್ವಿಕ ಅಲ್ಲ ಅದು ಶಾಶ್ವತವೂ ಅಲ್ಲ ಹಾಗೇ ಹಾಗಾಗಿ ಬೇರೆ ಬೇರೆ ದಾರಿಗಳಲ್ಲಿ ಸುಖವನ್ನು ಹುಡುಕ್ತಾ ಇರ್ತಾರೆ ಎಲ್ಲ ಕೂಡ ಅದು ಅವರ ಸಹಜ ಸ್ವಭಾವ ಆತ್ಮ ಸಂರಕ್ಷಣೆಯೇ ಎಲ್ಲರ ಮೊದಲ ಪ್ರಯತ್ನ ಕರ್ತವ್ಯ ಸ್ವಭಾವವನ್ನು ಬಿಟ್ಟಿಸುವ ಧರ್ಮವನ್ನು ತ್ಯಜಿಸಿ ಯಾವ ವಸ್ತುವು ಇರಲಿಕ್ಕಿಲ್ಲ ತಂಪಾದ ಕೆಂಡ ಅಥವಾ ಕಪ್ಪಾದ ಸೂರ್ಯ ಇರುವಂತ ಸಾಧ್ಯತೆ ಉಂಟ ಹ್ಞೂ ಪ್ರತಿಯೊಂದು ಪದಾರ್ಥವೂ ಸಹ ತನ್ನ ಸಹಜ ಸ್ವಭಾವವನ್ನು ಅಭಿವ್ಯಕ್ತಿಗೊಳಿಸಬೇಕು ಅದೇ ನಿಯಮ ಲೋಕನಿಯಮ ಅಂತ ಸೂರ್ಯನ ಪ್ರಕಾಶದಿಂದಲೇ ಅದರ ಸೂರ್ಯತನ ಸೂರ್ಯ ಅಂತಲೇ ಹೇಳುವುದು ಯಾಕೆ ಅದು ಪ್ರಕಾಶಿಸಿದರೆ ಮಾತ್ರ ಕಪ್ಪಾಯ್ಕೊಂಡರೆ ಸೂರ್ಯ ಅಂತ ಹೇಳುವುದಿಲ್ಲ ಬೆಂಕಿಯ ಸುಡುವಿಕೆ ಎಲ್ರಿಗೂ ತಿಳಿದದ್ದೇ ಅದು ಸುಡುವುದಿಲ್ಲ ಅಂತಂದರೆ ಬೆಂಕಿಯ ಅಲ್ಲ ಯಾರೂ ಇಲ್ಲಿಯವರೆಗೂ ತಣ್ಣಗಿರುವ ಕೆಂಡವನ್ನು ಕಂಡದ್ದಿಲ್ಲ ಸಾಧ್ಯವೂ ಇಲ್ಲ ಬೆಂಕಿ ಯಾರಿ ಹೋಗ್ಬೇಕಷ್ಟೇ ತಣ್ಣಗೆ ಆಗಬೇಕಿದ್ರೆ ಹಾಗೆಯೇ ಅದರ ಸಹಜವಾದ ಸ್ವಭಾವದಿಂದ ಈ ಆತ್ಮವಸ್ತುವನ್ನು ನಾವು ನಿರೂಪಿಸಬೇಕಾದರೆ ಅದು ನಿತ್ಯವಾದದ್ದು ಯಾವಾಗಲೂ ಇರತಕ್ಕಂಥದ್ದು ನಿರ್ಮಲವಾದದ್ದು ಮಲರಹಿತ ಕೊಳೆರಹಿತ ಕಲ್ಮಷರಹಿತವಾದದ್ದು ಪರಿಶುದ್ಧವಾದದ್ದು ಅತ್ಯಂತ ನಿಷ್ಕಲ್ಮಶವಾದದ್ದು ಅಂತ ಸಚ್ಚಿದಾನಂದ ಸ್ವರೂಪ ಅಂಥೇಳಿ ಮಾತ್ರ ಅದನ್ನು ಹೇಳಬಹುದು ಆತ್ಮವಸ್ತುವನ್ನು ಸಹಜವಾದ ಸ್ವಭಾವ ಏನು ಅಂತೇಳಿ ಕೇಳಿದರೆ ಅದು ನಿತ್ಯ ಶುದ್ಧ ಬುದ್ಧ ಅಂದರೆ ಬುದ್ಧ ಅಂದ್ರೇನು ಜ್ಞಾನ ಜ್ಞಾನಿ ಆಮೇಲೆ ಅಜರ ಅಮರ ಜರ ಆಮೇಲೆ ಜರೆ ಅಂದರೆ ವೃದ್ಧಾಪಿ ಇಲ್ಲದಿರುವಂಥದ್ದು ಅಮರ ಮರಣ ಇಲ್ಲದಂಥದ್ದು ಅಜ ಅಜ ಅಜರ ಅಮರ ಅಮೃತ ಮರಣ ಇಲ್ಲದ್ದು ಜನ್ಮವಿಲ್ಲದ್ದು ಅಜ್ಞ ಯಾವುದೇ ಅವಿಕಾರಿ ವಿಕಾರಗಳಿಲ್ಲದ್ದು ಅವಿನಾಶಿ ನಾಶವಿಲ್ಲದ್ದು ಹ್ಞೂ ನಿತ್ಯ ನಿರ್ಗುಣ ನಿರಾಕಾರ ಹೀಗೆ ಬೇರೆ ಬೇರೆ ಇವೆಲ್ಲ ಅದರ ಸಹಜ ಸ್ವಭಾವ ಯಾವುದರದ್ದು ಆತ್ಮದ್ದು ಅಂಥೇಳಿ ಇಲ್ಲಿ ಆತ್ಮದ ಸಹಜ ಸ್ವಭಾವ ಏನು ಆತ್ಮದ ಸಹ ಗುಣ ಏನು ಅಂತೇಳಿ ಹೇಳೋದನ್ನು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಶಂಕರಾಚಾರ್ಯರು ಅದನ್ನೇ ಚಿನ್ಮಯಾನಂದ ಸ್ವಾಮೀಜಿಯವರು ಹಾಗೆ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಅದನ್ನ ಚೆನ್ನಾಗಿ ವಿವರಿಸುತ್ತಿದ್ದಾರೆ ಈ ವಿಚಾರವನ್ನು ಮನನ ಮಾಡ್ತಾ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋಣ ಅಂತೇಳಿ ಹೇಳ್ತಾ ಇವತ್ತಿಗೆ ವಿರಮಿಸೋಣ ಹರೇ ಮುಂದಿನದು ನಾವು ಇಪ್ಪತ್ತ ಶ್ಲೋಕ ನಾಳೆ ದಿವಸ ನೋಡೋಣ ಆತ್ಮಬೋಧ ಹರೇರಾಮ ಶ್ರೀ ಶಂಕರ ಓಂ ತತ್ಸತ್